ಯೂನಿಟ್ ತ್ರೀ ಲೆಸನ್ ನಂಬರ್ ನೈನ್ ಅಮ್ಮ ಇದು ಒಂದು ರೂಪಾಯಿ ನೋಟಾ ಅಮ್ಮ ಇದು ಒಂದು ರೂಪಾಯಿ ನೋಟಾ ಶುಭ ಅದು ಒಂದು ರೂಪಾಯಿ ನೋಟು ಹೌದು ಶುಭ ಅದು ಒಂದು ರೂಪಾಯಿ ನೋಟು ಈ ಕೆಂಪು ನೋಟು ಎಷ್ಟು ನೋಟಮ್ಮ ಈ ಚಿಕ್ಕ ಕೆಂಪು ನೋಟು ಎರಡು ರೂಪಾಯಿ ಈ ಚಿಕ್ಕ ಕೆಂಪು ನೋಟು ಎರಡು ರೂಪಾಯಿ ಆ ದೊಡ್ಡ ಕೆಂಪು ನೋಟು 20 ರೂಪಾಯಿ. ಆ ದೊಡ್ಡ ಕೆಂಪು ನೋಟು ಇಪ್ಪತ್ತು ರೂಪಾಯಿ ಈ ಹಸಿರು ನೋಟು ಎಷ್ಟು ನೋಟು ಈ ಹಸಿರು ನೋಟು ಎಷ್ಟ್ರೋಟು ಅದು ಐದರ ನೋಟು ಅದು ಐದರ ನೋಟು ಅದೆಷ್ಟು ರೂಪಾಯಿ ಅದೆಷ್ಟು ರೂಪಾಯಿ ಅದು ಹತ್ತು ರೂಪಾಯಿ ನೋಟು ಇದು ನೂರು ರೂಪಾಯಿ ನೋಟು ಇದು ಚಿಲ್ಲರೆ ಇಷ್ಟು ಪೈಸಾನಾ ಇಷ್ಟು ಪೈಸಾನಾ ಇದಷ್ಟು ಪೈಸೆ ಇದಷ್ಟು ಪೈಸೆ ಅದು 3 ಪೈಸೆ ಅದು 3 ಪೈಸೆ ಇದಷ್ಟು ಇದಷ್ಟು ಅದು ಇಪ್ಪ ಅದು ಇಪ್ಪ ಇದು ಇಪ್ಪತ್ತು ಪೈಸೆ ನಾಣ್ಯಾಣ್ಯ ರೂಪಾಯಿ ನೋಟು ಅದು ಒಂದು ನೋಟು ಅದು ಎರಡು ರೂಪಾಯಿ ನೋಟು ರೂಪಾಯಿ ನೋಟು ರೂಪಾಯಿ ನೋಟು ರೂಪಾಯಿ ನೋಟು ಅದು ಹತ್ತು ರೂಪಾಯಿ ನೋಟು ಅದು ಹತ್ತು ರೂಪಾಯಿ ನೋಟು ಅದು ಇಪ್ಪತ್ತು ರೂಪಾಯಿ ನೋಟು ಅದು ಇಪ್ಪತ್ತು ರೂಪಾಯ ನೋಟು ಇದು ನೂರು ಇದು ನಾಲ್ಕು ರೂಪಾಯಿ ಅದು ಐವತ್ತು ಪೈಸೆ ಅದು ಎಷ್ಟು ಪೈಸೆ ಅದು ಎಷ್ಟು ಪೈಸೆ ಇದು ಎಷ್ಟು ಪೈಸೆ ಇದು ಎಷ್ಟು ಪೈಸೆ ಈ ಹಸಿರು ನೋಟು ಎಷ್ಟರ ನೋಟು ಈ ಹಸಿರು ನೋಟು ಎಷ್ಟರ ನೋಟು ಅದು ಎಷ್ಟರ ನೋಟು ಅದು ನೋಟು? ಎಷ್ಟು ಐದರ ನೋಟು ನೋಟು ನೋಟು ನೋಟಾ? ಇಷ್ಟು ನೋಟ ಇಷ್ಟುಬೆಹೆ ಹಣ್ಣ ಬಿಲ್ಡಪ್ ಡ್ರಿಲ್ ಮಾಡಲ್ ನೋಟು ರೂಪಾಯಿ ನೋಟು ಎರಡು ಇದು ಎರಡು ನಾವು ಒಂದು ರೂಪಾಯಿ ನಾಣ್ಯ ಇದು ಒಂದು ರೂಪಾಯಿ ನಾಣ್ಯ ಪೈಸೆ ಇದು ಹತ್ತು ಪೈಸೆ ರೂಪಾಯಿ ಎರಡು ರೂಪಾಯಿ ಇದು ಎರಡು ರೂಪಾಯಿ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಇದು ಒಂದು ರೂಪಾಯಿ ನೋಟು ಇದು ಒಂದು ರೂಪಾಯಿ ನೋಟಾ ನೌ ಟ್ರಾನ್ಸ್ಫಾರ್ಮ್ ಇದು ಹತ್ತು ಪೈಸೆ ಇದು ಹತ್ತು ಪೈಸೆನಾ ಅದು ಚಿಲ್ಲರೆ ಅದು ಅದು ಇದು ಇದು ರೂಪಾಯಿ. ರೂಪಾಯಿನ? ಮಾಡಲ್ ಕೆಂಪು ನೋಟು ಅದು ಎಂಥ ನೋಟು ಅದು ಹೊಸ ನೋಟು ಅದು ಎಂಥ ನೋಟು ಅದು ಹಳೆ ನಾಣ್ಯ ಅದು ಎಂಥ ನಾಣ್ಯ ಮಾಡೆಲ್ ಅದು 2 ರೂಪಾಯಿ ನೋಟು ಅದು ಎಷ್ಟು ರೂಪಾಯಿ ನೋಟು ನೌ ಟ್ರಾನ್ಸ್‌ಫಾರ್ಮ್ ಅದು 2 ಪೈಸೆ ಅದು ಎಷ್ಟು ಪೈಸೆ ಇದು 25 ಪೈಸೆ ನಾಣ್ಯ ಇದು ಎಷ್ಟರ ನಾಣ್ಯ ಮಾಡಲ್ೋಟು ಇದು ಒಂದು ರೂಪಾಯಿ ನೋಟಲ್ಲ ನೌ ಟ್ರಾನ್ಸ್ಫಾರ್ಮ್ ಇದು ಒಂದು ರೂಪಾಯಿ ಇದು ಒಂದು ಅದು ಇದು ಒಂದು ಅದು ಒಂದು ರೂಪಾಯಿ ರೂಪಾಯಿ ಅದು ಒಂದು ನೋಟು ಿಲ್ಲರೆ ಈ ಚಿಲ್ಲರೆ ಇಷ್ಟು ಅವಂದೇ. ಈ ಹತ್ತು ಪೈಸೆ ಚಿಲ್ಲರೆ ಅಷ್ಟು ಚಿಲ್ಲರೆ ಅಷ್ಟು ಪೈಸೆ ಚಿಲ್ಲರೆ ಅಷ್ಟು ಅವಂದೆ ಆ ಹತ್ತು ಪೈಸೆ ನಾಣ್ಯ ಅಷ್ಟೂ ಅವಂದೆ